ನನ್ನ ಮಹಸೂಲಿ ಉದ್ಯೋಗ ಕೋಲಾರದಿಂದ ಮದರಾಸಿಗೆ ಹೋಗುವ ರಸ್ತೆಯಲ್ಲಿ ಹದಿನೆಂಟನೆಯ ಮೈಲಿಯಲ್ಲಿ ಮುಳಬಾಗಲು ಆ ರಸ್ತೆಯಲ್ಲಿ ಎರಡು ಮೂರು ಫರ್ಲಾಂಗ್ ಮುಂದೆ ಮೇಲೆ ಅಲ್ಲಿದ್ದ ಸಾಲುಮರದ ಫಸಲಿನ ಹಕ್ಕುದಾರಿ ನಮ್ಮ ಜನದು ಆ ಸಾಲು ಏರ್ಪಾಟನ್ನು ಆ ಪ್ರದೇಶದಲ್ಲಿ ಮಾಡಿಸಿದವರು ಬ್ರಿಟಿಷ್ ಕಮಿಷನರ್ಗಳು ಪ್ರಯಾಣಿಕರ ಸೌಕರ್ಯಕ್ಕಾಗಿ ರಸ್ತೆಯ ಎರಡೂ ಪಕ್ಕದಗಳಲ್ಲಿಯೂ ಮರ ಬೆಳೆಸುವುದು ಒಂದು ಪುಣ್ಯ ಕಾರ್ಯವೆಂದು ನಮ್ಮ ಪೂರ್ವಿಕರು ತಿಳಿದಿದ್ದರೇನೂ ಸರಿ ಆದರೆ ಹಿಂದೂ ರಾಜರ ಅವನತಿಕಾರದಲ್ಲಿ ಆ ಪುಣ್ಯ ಸಂಪ್ರದಾಯಕ್ಕೆ ಲೋಪ ಬಂದಿತ್ತೆಂದು ತೋರುತ್ತದೆ ಆದ್ದರಿಂದ ಕೋಲಾರ ಮುಳಬಾಗಲು ಪ್ರಾಂತ್ಯಗಳಲ್ಲಿ ಸಾಲುಮರಗಳ ಅನುಕೂಲ ಇರಲಿಲ್ಲವೆ ಬ್ರಿಟಿಷರ ಸೈನ್ಯವು ತಿಂಗಳಿಗೆ ಒಂದೆರಡು ಸಲ ಬೆಂಗಳೂರು ಕೋಲಾರ ಮದ್ರಾಸು ರಸ್ತೆಯನ್ನು ತುಳಿಯುತ್ತಿದೆ ಆಗೇ ಬೇಕಾಗಿತ್ತು ಆ ಸೈನ್ಯದ ಅನುಕೂಲಕ್ಕಾಗಿಯಾದರೂ ಮರದ ನೆರಳು ಅವಶ್ಯವಾಯಿತು ಆದ್ದರಿಂದ ಬ್ರಿಟಿಷ್ ಕಮಿಷನರ್ಗಳು ಒಂದು ಯೋಜನೆ ನಡೆಸಿದರು ರಸ್ತೆ ಎರಡೂ ಪಕ್ಕಗಳಲ್ಲಿಯೂ ಊರುಗಳಲ್ಲಿರುತ್ತ ಪಕ್ಕಗಳಲ್ಲಿಯೂ ಊರುಗಳಲ್ಲಿರುತ್ತವಷ್ಟೇ ಆ ಒಂದೊಂದು ಊರಿನಲ್ಲಿಯೂ ಆ ಪ್ರಶಸ್ತರಾದವರಿಗೆ ಈ ಕೆಲಸವನ್ನು ಒಪ್ಪಿಸತಕ್ಕದ್ದು ಒಬ್ಬೊಬ್ಬರಿಗೆ ಎರಡು ಫಲಾಂಗು ಮೂರು ಫಲಾಂಗ್ಗಳಷ್ಟು ಜವಾಬ್ದಾರಿಯನ್ನು ಒಪ್ಪಿಸತಕ್ಕದ್ದು ಆ ಗೃಹಸ್ಥರು ತಮ್ಮ ಪಾಲಿಗೆ ಬಂದ ರಸ್ತೆಯ ಭಾಗದಲ್ಲಿ ಎರಡು ಪಕ್ಕಗಳಲ್ಲಿಯೂ ಮರಗಳನ್ನು ನೆಟ್ಟು ಅದಕ್ಕೆ ನೀರು ಹಾಕಿ ಬೇಲಿ ಕಟ್ಟಿ ಕಾಪಾಡತಕ್ಕದ್ದು ಮರ ಮರ ಬೆಳೆದ ಮೇಲೆ ಅದು ಸರ್ಕಾರದ ಸ್ವತ್ತಾಗುತ್ತದೆ ಅದರಲ್ಲಿ ಬಿಟ್ಟ ಫಲವು ಬೆಳಸಿದ ಗೃಹಸ್ಥನದಾಗುತ್ತದೆ ಇದು ಒಡಂಬಡಿಕೆ ದಾಡಿ ನನ್ನ ತಾತನಿಗೆ ಬಂದಿದ್ದು ಸುಮಾರು ಎರಡು ಫಲಾಂಗಿನಷ್ಟು ಸಾಲುಮರ ಅದರಲ್ಲಿ ಮರಗಳು ಮುಖ್ಯವಾಗಿ ಹೊಗೆ ಹುಣಿಸೆ ಮಾವು ನೇರಳೆ ಆ ಇಷ್ಟರಲ್ಲಿ ನೇರಳೆ ಹಣ್ಣನ್ನು ದಾರಿಹೊಕ್ಕರೂ ಕಿತ್ತು ತಿನ್ನುತ್ತಿದ್ದರು ಮಾವಿನಕಾಯಿಯಾದರೂ ದಾಡಿಪಸಂದ್ ಯಮಜಾತಿ ನಾರುನಾರಾದ ನಾಟುಕಾಯಿ ಅದು ನಮ್ಮ ಮನೆಗೆ ಬರುತ್ತಿತ್ತು ಅದರಲ್ಲಿ ಅರ್ಧ ಉಪ್ಪನಕಾಯಿಗೆ ಇನ್ನರ್ಧ ಹುಲ್ಲಿನಲ್ಲಿ ಹಮಾಗ ಹಾಕಿ ಹಣ್ಣಾದ ಮೇಲೆ ತಿನ್ನುವುದಕ್ಕಾಗಿ ಅದನ್ನು ತಿನ್ನುವಾಗ ಜುರುತ್ತಿದ್ದು ಅದರ ರಸದ ತೊಟ್ಟುಗಳು ಬಟ್ಟೆಯ ಮೇಲೆ ಬೀಳುತ್ತಿದ್ದದ್ದು ಕೈಮೆಯೆಲ್ಲ ಕೊಳೆಕೊಳೆಯಾಗುತ್ತಿದ್ದದ್ದು ನನಗೆ ಜ್ಞಾಪಕವಿದೆ ದಾಡಿಪಸಂದ್ ಹಣ್ಣು ಈಗ ಇರುವಂತಿಲ್ಲ ಪಟ್ಟಣಗಳಂತೂ ಇಲ್ಲ ಹೆಚ್ಚು ಉಪಯೋಗಕ್ಕೆ ಬರುತ್ತಿದ್ದವು ಹುಣಸೆಕಾಯಿ ಹೊಂಗೆಕಾಯಿಗಳು ಇವುಗಳನ್ನು ಫಲದ ಕಾಲದಲ್ಲಿ ಉದುರಿಸಿ ರಾಶಿ ಮಾಡಿ ತಂದುಕೊಳ್ಳುವುದು ನಮ್ಮ ಹಕ್ಕುದಾರಿ ಈ ಕೆಲಸಕ್ಕಾಗಿ ಮಾದಯ್ಯ ರೂಢಿಯಾಗಿ ಮಾದ ಆತನ ರಾಮಯ್ಯ ರೂಢಿಯಾ ರಾಮ ಇವರು ಗೊತ್ತಾಗಿದ್ದರು ಇವರು ಈಗ ಹರಿಜನರೆಂದು ಅದಕ್ಕೆ ಹಿಂದೆ ಪಂಚಮರೆಂದು ಅದಕ್ಕೂ ಹಿಂದೆ ಹೊಲೆಯರೆಂದು ಕರೆಯಿಸಿಕೊಳ್ಳುತ್ತಿದ್ದ ಜನಾಂಗ ಮಾದನಿಗೆ ಸರಕಾರಿ ಹುದ್ದೆಯೂ ಇತ್ತು ಅದು ಕೊಂಬುದು ಆದ್ದರಿಂದ ಅವನು ಕೊಂಬಿನ ಮಾದ ಅವನು ಮುದುಕನಾಗಿದ್ದರಿಂದ ರಾಮನೇ ಕೊಂಬಿನವನು ರಾಮನ ಚೆನ್ನಾಗಿದೆ ನೋಟಕ್ಕೆ ಲಕ್ಷಣವಾದ ಬಣ್ಣ ಮಾಸಲು ಕಪ್ಪೆಂದರು ಆಗಬಹುದು ಮಾಸಲು ಕೆಂಪೆಂದರು ಆಗಬಹುದು ಅವನ ತಂದೆ ಮಾದಯ್ಯನ ಬಣ್ಣ ಬಹುಮಟ್ಟಿಗೆ ಬಿಳುಪು ತಂದೆ ಮಕ್ಕಳಿಬ್ಬರೂ ಮರ್ಯಾದೆವಂತರು ಅವರ ಬಾಯಿಂದ ಕೆಂಟ ಮಾತನ್ನು ಬಂದದ್ದು ನಾನು ಒಂದು ಸರಿಯೂ ಕೇಳಿಲ್ಲ ಮೇಲುಸ್ತುವಾರಿ ಈ ಕಥೆಯಲ್ಲಿ ನನ್ನ ಪಾತ್ರವೇನು ನಾನು ಐದಾರು ವರ್ಷದವನಿರಬಹುದು ನನ್ನನ್ನು ನನ್ನ ತಾತಂದಿರು ಮಹಸೂಲಿ ಕೆಲಸಕ್ಕೆ ಕಳುಹಿಸುವರು ಮಹಸೂಲಿ ಎಂದರೆ ಹುಳಸೆ ಹೊಂಗೆ ಮರಗಳ ಉತ್ಪತ್ತಿಯ ಕೆಲಸವನ್ನು ನಿಗಾ ಇಟ್ಟು ನೋಡುವುದು ಇದು ಐದು ವರ್ಷದವನಿಂದ ಆಗುವ ಕೆಲಸವೇ ಅಲ್ಲವೆಂದು ನನ್ನ ತಾತನಿಗೆ ಗೊತ್ತಿತ್ತು ಆದರೂ ಅವರ ಮನಸ್ಸಿನಲ್ಲಿ ಎರಡು ಅಭಿಪ್ರಾಯ ಮೊದಲನೆಯದು ಇವನು ತಂಟೆಕೋರ ಸ್ಕೂಲಿಗೆ ಬೇಸಗೆ ರಜಾ ಬಂದಿರುವುದರಿಂದ ಮನೆಯಲ್ಲಿದ್ದರೆ ತುಂಟಾಟ ಅತಿಯಾಗುತ್ತದೆ ಕೊಂಚ ಹೊತ್ತಾದರೂ ಹೊರಗಿನ ಪ್ರಪಂಚ ನೋಡಿಕೊಂಡು ಬರಲಿ ಎಂಬುದು ಎರಡನೇ ಉದ್ದೇಶವೆನಂದರೆ ಮಾಲೀಕರು ತಮ್ಮ ಅಧಿಕಾರವನ್ನು ತೊರೆದು ಹಾಕಿಲ್ಲ ಅವರ ಪ್ರತಿನಿಧಿಯೊಬ್ಬ ಸಾಕ್ಷಿಯಾಗಿರುತ್ತಾನೆ ಎಂಬುದು ಇನ್ನೊಂದು ಸಂಗತಿ ಹೇಳಬೇಕಾದಿದೆ ಮಾದನು ಏನು ಸ್ವಾಮಿ ಮಗುವನ್ನು ಕಳಿಸುತ್ತೀರಾ ಎಂದು ಕೇಳಿದರೆ ನಮ್ಮ ತಾತ ಏನೋ ಮಾದ ನಿನ್ನಲ್ಲಿ ನನಗೆ ಅಪನಮಿಕೆಯೇ ನಾವೇಕೆ ಬರಬೇಕು ಅಲ್ಲಿಗೆ ನೀನು ಮೋಸ ಮಾಡುವುದಾದರೆ ನಾವು ಅದನ್ನು ತಡೆಯುವುದಕ್ಕಾಗುತ್ತದೆಯೇನು ನೀನು ಹುಚ್ಚ ಮಗು ಮನೆಯಲ್ಲಿ ತಂಟೆ ಮಾಡುತ್ತದೆ ಸ್ವಲ್ಪ ಹೊರಗೆ ಸಾಗಿ ಹೋಗಲಿ ಎನ್ನುವರು ಮಾದನು ನಗುವನು ನನ್ನ ಕರ್ತವ್ಯ ಭಾರ ಆದರೆ ನನ್ನನ್ನು ಮಾದನು ಮುಟ್ಟಕೂಡದು ರಾಮನು ಮುಟ್ಟಕೂಡದು ಅದದರಿಂದ ಯಾರೋ ಇನ್ನೊಬ್ಬರು ನನ್ನನ್ನು ಎತ್ತಿಕೊಂಡು ಹೋಗೋರು ಮಾದನ ಹಿಂದೆ ಜಾಗ ಸೇರಿದ ಮೇಲೆ ರಾಮನು ಮರದ ಕೆಳಗಡೆ ತಂಪಾಗಿರುವ ಜಾಗದಲ್ಲಿ ಗುಣಿಸಿಲ್ಲ ಹಸುವನು ನಾನು ಅದರ ಮೇಲೆ ಕುಳಿತಿರತಕ್ಕದ್ದು ನನ್ನ ಮುಂದೆ ಒಂದು ಸಣ್ಣ ಗುಡ್ಡೆ ನೇರಳೆ ಹಣ್ಣು ಒಂದಿಷ್ಟು ಮಾವಿನಕಾಯಿ ಸೀತಾಫಲ ಇಂಥ ಫಲಾಹಾರ ಸಾಮಗ್ರಿ ಇದು ಬೆಳಿಗ್ಗೆ ಎಂಟು ಒಂಬತ್ತರಿಂದ ಹನ್ನೊಂದರವರೆಗೆ ನಾನು ಗೋಣಿ ತಾಟಿನ ಮೇಲೆ ಕುಳಿತು ರಸ್ತೆಯಲ್ಲಿ ಜನ ಗಾಡಿ ಹೋಗಿ ಬರುತ್ತಿದ್ದುದನ್ನು ನೋಡುತ್ತಾ ಕುಳಿತಿರುತ್ತಿದ್ದ ರಾಮನು ಇನ್ನಿಬ್ಬರು ಕೈಯಲ್ಲಿ ಉದ್ದುದನೆಯ ಬಿದಿರುಕೋಳುಗಳನ್ನು ಹಿಡಿದು ಮರ ಹತ್ತಿ ಕಾಯಿಗಳನ್ನು ಉದುರಿಸುತ್ತಿದ್ದರು ಇಬ್ಬರು ಹೆಂಗಸರು ನೆಲದ ಮೇಲೆ ನಿಂತು ಕಾಯಿಗಳನ್ನು ಒಟ್ಟು ಹಾಕುತ್ತಿದ್ದರು ಹೀಗೆ ಹೊಂಗೆಕಾಯಿ ರಾಶಿಯೋ ಹುಣಿಸೆ ರಾಶಿಯೋ ಒಂದಿಷ್ಟು ಸೇರಿದ ಮೇಲೆ ರಾಮನು ನೋಡ ಸ್ವಾಮಿ ಎನ್ನುತ್ತಿದ್ದ ನಾನು ಸರಿ ಸರಿ ಎಂದು ತಲೆಯಾಡಿಸುತ್ತಿದ್ದೆ ತಮಿಳರಲ್ಲಿ ಮಣ್ಣು ಮಾಮಿಯಾರ್ ಎಂಬ ಒಂದು ಸಂಪ್ರದಾಯ ಇತ್ತು ಮಾಮಿಯಾರ್ ಎಂದರೆ ಅತ್ತೆ ಮನೆಗೊಬ್ಬ ಅತ್ತೆ ಇರಬೇಕು ಮನೆ ಹೊಸದಾಗಿ ಬಂದವಳು ಮನೆಗೆ ತಾನೊಬ್ಬಳೆ ಹೆಂಗಸಾದರೆ ಅದು ಅತ್ತೆ ಇಲ್ಲದ ಮನೆಯಾದರೆ ಆಗಾ ಸೊಸೆಯಾಗಿ ಬಂದವಳು ಮಣ್ಣಿನಲ್ಲಿ ಒಂದು ಅತ್ತೆಯ ಗೊಂಬೆಯನ್ನು ಮಾಡಿ ಆ ಮಣ್ಣತ್ತೆಗೆ ಎಲ್ಲಾ ಕೆಲಸಗಳನ್ನು ಹೇಳಿ ಅವಳ ಆಜ್ಞೆಯಂತೆ ನಡೆಯುತ್ತಿರುವಂತೆ ನಡೆಸಬೇಕು ಹೀಗೆ ಅತ್ತೆ ಎಂಬ ಒಂದು ಪದಾರ್ಥ ಮನವಾಳ್ತೆಗೆ ಅವಶ್ಯವಾದ ವಸ್ತು ಬದುಕಿದ ಮಾಮಿಯಾರ್ ಇಲ್ಲದಿದ್ದರೆ ಮಣ್ಣು ಮಾಮಿಯಾರ್ ಆದರೂ ಇರಬೇಕು ಹಾಗೆ ನನ್ನ ಮಹಸೂಲಿ ಕೆಲಸ ಆಮೇಲೆ ನಾನು ಮನೆಗೆ ಬರಬೇಕಲ್ಲ ಆಗ ದಾರಿಯಲ್ಲಿ ಹೋಗುತ್ತಿದ್ದ ಯಾರೋ ಒಬ್ಬನು ಒಕ್ಕಲಿಗನೋ ಬಣಜಿಗನೋ ನನ್ನನ್ನು ಎತ್ತಿಕೊಂಡು ಹೋಗತಕ್ಕದ್ದೆಂದು ರಾಮನು ಹೇಳುವನು ಜನ ಅದನ್ನು ನಡೆಸಿ ನನ್ನನ್ನು ಮನೆಗೆ ತಂದು ಬಿಡುವರು ರಾಮ ಕೊಂಬಿನ ರಾಮನು ಊರಿನಲ್ಲಿ ಜನಕ್ಕೆ ಗಣ್ಯನಾಗಿದ್ದ ಎಲ್ಲರೂ ಅವನನ್ನು ಪ್ರೀತಿಯಿಂದಲೂ ಮರ್ಯಾದೆಯಿಂದಲೂ ಕಾಣುತ್ತಿದ್ದರು ರಾಮನು ಯಾರೋ ಕೊಟ್ಟಿದ್ದ ಒಂದು ಒಳ್ಳೆಯ ಶರಾಯಿಯನ್ನು ಕೋಟನ್ನು ಧರಿಸಿರುತ್ತಿದ್ದ ತಲೆಗೆ ರುಮಾಲು ಸುತ್ತಿರುತ್ತಿತ್ತು ಆ ಕಾಲದಲ್ಲಿ ತಲೆಗೆ ಬಟ್ಟೆ ಇಲ್ಲದವನಿಗೆ ಮನ್ನಣೆಯಿಲ್ಲ ರಾಮನ ತಂದೆ ಮಾದನು ತಲೆಗೆ ರುಮಾಲು ಬಿಗಿಯುತ್ತಿದ್ದ ರಾಮನು ನೋಟಕ್ಕೆ ಒಳ್ಳೆಯ ಆಳು ವಿನಿಯಾ ತುಂಬಿದ ನಗಮುಖ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 ಮಾನುಷ್ಯದ ಯೋಗ್ಯತೆಯಲ್ಲಿ ಸೌಜನ್ಯದಲ್ಲಿ ಸತ್ಯವಾಕಿನಲ್ಲಿ ಪ್ರಾಮಾಣಿಕವಾದ ನಡತೆಯಲ್ಲಿ ಮಾದರಾಮರಿಗಿಂತ ಮೇಲಕ್ಕೆ ಹತ್ತುವ ಜನವನ್ನು ಇದುವರೆಗೆ ನಾನು ಯಾವ ಜಾತಿಯಲ್ಲೂ ಕಂಡಿಲ್ಲ ಗುಣಾಹ ಪೂಜಾ ಸ್ಥಾನ ಪಶ್ಚಪ ಮೊದಲಿ ನಾನು ಚಿಕ್ಕಂದಿನಲ್ಲಿ ನಮ್ಮ ಮನೆಯಲ್ಲಿ ಇದ್ದ ಒಂದು ದೊಡ್ಡ ತಾಂಬಾಳೆಯನ್ನು ಒಂದು ದೊಡ್ಡ ಆಳಿಗೆ ಬುದ್ಧಿವಂತ ಎನ್ನು ನೋಡಿದ್ದೆ ಆ ಸಾಮಾನಿನ ಉಪಯೋಗ ನನಗೆ ತಿಳಿದಿರಲಿಲ್ಲ ಆ ಎರಡು ಸಾಮಾನನ್ನು ಇನ್ನು ಯಾವ ಯಾವುದೋ ಹಳೆಯ ಸಾಮಾನುಗಳನ್ನು ಉಗ್ರಾಣದ ಮನೆಯ ಮೂಲೆಯಲ್ಲಿ ಹಾಕಿದರು ಅದೇನೆಂದು ನನ್ನ ಅಜ್ಜಿಯನ್ನು ಕೇಳಿದೆ ಆಕೆ ಕೂಡ ಅಪಹಾಸ್ಯದಿಂದ ಹೇಳಿದರು ಇದು ನಿನ್ನ ಚಿಕ್ಕ ತಾತನ ಸಾಂಪಾದ್ಯ ಚಿಕ್ಕ ತಾತ ಎಂದರೆ ನನ್ನ ತಾತನ ಎರಡನೆಯ ತಮ್ಮ ಆತನ ಹೆಸರು ಶೀನಪ್ಪ ಅಥವಾ ಶೀನಣ್ಣ ಈತನದು ಒಂದು ಚರಿತ್ರೆಯುಂಟು ಸದ್ಯಕ್ಕೆ ಹೇಳಬೇಕಾದದ್ದು ಆತನು ಪಚ್ಚಪ್ಪ ಮದಲಿಯಾರರ ಗುಮಾಸಿಯಾಗಿದ್ದನೆಂಬುದು ಪಚ್ಚಪ್ಪ ಮದಲಿ ಶೇಂದಿ ಕಾಂಟ್ರಾಕ್ಟರು ಕೆಲವು ಕಾಲ ತುಂಬಾ ಐಶ್ವರ್ಯವಂತನಾಗಿದ್ದ ಆತನ ಗಡಂಗಿಗೆ ದಿನ ಬಿಟ್ಟು ದಿನ ಅಥವಾ ಪ್ರತಿದಿನವೂ ಸರಾಯಿ ಪಿಪಾಯಿಗಳು ಬರುವವು ಆ ಪಿಪಾಯಿಗಳಿಂದ ಜಾಡಿಗಳೊಳಕ್ಕೆ ಆ ದ್ರಾವಕವನ್ನು ಸುರಿಯಿಸಿ ಮಾಡಿತ್ತು ಮಾಡಿಟ್ಟುಕೊಳ್ಳಬೇಕು ಪಿಪಾಯಿಯಿಂದ ಜಾಡಿಗೆ ಸುರಿಯುವಾಗ ಕೊಂಚ ಚೆಲ್ಲುತ್ತದೆ ಆ ಚೆಲ್ಲಿದ್ದನ್ನು ಕೂಡ ಉಳಿಸಿಕೊಳ್ಳುವುದಕ್ಕಾಗಿ ಆಳಿಗೆ ತಾಂಬಾಳೆಗಳ ತಾಂಬಾಳೆ ಚಚೋಕವಾದದ್ದು ತಾಮ್ರದ್ದು ಕಲಾಯಿ ಮಾಡಿದ್ದೆಂದು ನನ್ನ ಜ್ಞಾಪಕ ಹೆತ್ತಾಳೆಯದಾಗಿದ್ದರೂ ಇದ್ದೀತು ತಾಮ್ರದ್ದು ತಾಂಬಾಳೆಯ ಉದ್ದ ಸುಮಾರು ಮೂರು ಮೂರೂವರೆ ಅಡಿ ಅಗಲ ಎರಡು ಎರಡೂವರೆ ಅಡಿ ನಾಲ್ಕು ಪಕ್ಕಗಳಲ್ಲೂ ತಗಡನ್ನು ಗೋಡೆಗಳಂತೆ ಎಬ್ಬಿಸಿತ್ತು ಸುಮಾರು ಮೂರು ಅಂಗುಲದಷ್ಟು ಎತ್ತರ ಈ ಚೌಕ ತಾಂಬಾಳೆಯಲ್ಲಿ ಜಾಡಿಗಳನ್ನಿಟ್ಟು ಅದರೊಳಕ್ಕೆ ಮದ್ಯ ಸುರಿಯುವುದು ಪಚ್ಚಪ್ಪ ವ್ಯಾಪಾರ ನಿಲ್ಲಿಸಿದಾಗ ಈ ಎರಡು ಸಾಮಾನುಗಳನ್ನು ನಮ್ಮ ಶಿವ ಶ್ರೀನಣ್ಣ ಮುಫತ್ತಾಗಿ ಕೊಟ್ಟರಂತೆ ಇದರಿಂದ ಶ್ರೀನಣ್ಣನ ವಿಷಯದಲ್ಲಿ ತಾತ್ಸಾರ ಏನು ತಂದೆ ಮನೆಗೆ ಎಂದು ಬ್ರಾಹ್ಮಣ ಭಕ್ತಿ ಪಚ್ಚಪ್ಪ ಮದಲಿ ಐಶ್ವರ್ಯವಂತನಾಗಿದ್ದನೆಂದು ಹೇಳಿದೆ ನಾನು ಆತನನ್ನು ನೋಡಿಲ್ಲ ಆತನ ಮನೆಯನ್ನು ನೋಡಿದ್ದೇನೆ ಅದು ಬಾರಿ ಮನೆ ಸುಮಾರು ನೂರು ನೂರ ಇಪ್ಪತ್ತು ಅಂಕಣದ ಮನೆ ಎಂದು ಹೇಳುತ್ತಿದ್ದರು ಆದರೆ ನಾನು ನೋಡುವ ವೇಳೆಗೆ ಅದರಲ್ಲಿ ಉಳಿದಿದ್ದು ಎಂಟು ಹತ್ತು ಅಂಕಣಗಳಷ್ಟು ಎರಡು ಕೋಣೆ ಮಾತ್ರ ಉಳಿದಿದ್ದರಲ್ಲಿ ಬಹುಭಾಗ ಬ್ರಾಹ್ಮಣರಿಗೆ ದಾನವಾಗಿ ಹೋಗಿತ್ತು ಇದು ಪಾಯಿಂಟ್ ಪಚ್ಚಪ್ಪ ಮದಲಿಯಾರಿನ ಬ್ರಾಹ್ಮಣರಲ್ಲಿ ತುಂಬಾ ಭಕ್ತಿ ಆದರೆ ನನ್ನ ತಾತನನ್ನು ಕುರಿತು ದಿನಕ್ಕೆ ಒಂದು ಸಾರಿಯಾದರೂ ತನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದನಂತೆ ಹೀಗೆ ಅಯ್ಯ ನೀ ಬಾಪಿನ ಜಾತಿ ಮುಂದೆ ದಾನಿ ಚಪ್ಪು ತೀಸು ಕೂನಿ ಕೊಟ್ಟಾಲನಯ್ಯ ಕ್ಷೀಣ ಇದನ್ನು ಕೇಳಿ ನಗುತ್ತಿದ್ದರು ಒಂದೆರಡು ನಿಮಿಷ ಬಿಟ್ಟು ಬಾಪಿ ನೊಳ್ಳನೆ ಪಿಲಚಿ ಇಸ್ತು ಉಂಡಾವೆ ಪೋನಿ ಪೋ ಮೋಸ್ತುಂದಿ ಹೀಗೆ ಹೇಳಿ ಇಬ್ಬರು ನಗುತ್ತಿದ್ದರು ಪಚ್ಚಪ್ಪ ಮದಲ್ಲಿ ವ್ಯಾಪಾರ ಭರಾಟೆಯಿಂದ ನಡೆಯುತ್ತಿದ್ದಾಗ ಬಳಿಗೆ ಬಂದ ಯಾಚಕರಿಗೆ ಹಿಂದುಮುಂದು ನೋಡದೆ ಹಣ ಕೊಟ್ಟಿದ್ದ ಮದುವೆ ಎಂದು ಬಂದವರು ಮುಂಜಿ ಎಂದು ಬಂದವರು ಮನೆ ಕಟ್ಟಿಕೊಳ್ಳಬೇಕೆಂದು ಬಂದವರು ಗುಡಿ ಎಂದು ಬಂದವರು ರಾಮೋತ್ಸವ ಬಂದವರು ಎಲ್ಲರಿಗೂ ಬಿಡುಗೈಯಿಂದ ಅವರವರಿಗೆ ಸಂತೋಷವಾಗುವಂತೆ ಹಣ ಕೊಟ್ಟ ಕಡೆಗೆ ಆತನ ವ್ಯಾಪಾರ ನಷ್ಟ ಮೊದಲಾದ ಮೇಲೆ ಬ್ರಾಹ್ಮಣರು ಬಂದು ಕೇಳಿದರೆ ಅಯ್ಯ ನಾನು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 ಬಹುಶಃ ಇಂಥ ನಡವಳಿಕೆಯನ್ನು ನೋಡಿಯೇ ಪಚ್ಚಪ್ಪ ಮೊದಲಿಯೆಗೆ ಬೇಸರ ಬಂದಿರಬೇಕು ಅವರ ವ್ಯಾಪಾರ ಸಂಬಂಧದಲ್ಲಿಯೂ ಗುಮಾಸ್ತ ವಗೈರೆಗಳು ಬ್ರಾಹ್ಮಣರಾಗಿದ್ದವರು ಕೈವಾಡ ತೋರಿಸಿರಬೇಕು ಹೀಗೆ ರೋಸಿಹೋದ ಮನುಷ್ಯನ ಮಾತು ನಮ್ಮ ಶ್ರೀನನ್ನ ತಾತನಿಗೆ ಪಚ್ಚಪ್ಪ ಮೊದಲಿ ಹೇಳುತ್ತಿದ್ದುದು ಇವತ್ತು ನಡೆಯಬೇಕಾದದ್ದು ಪಚ್ಚಪ್ಪ ಮೊದಲಿಯ ಬೇಸರದ ಮಾತನಲ್ಲ ಆತ ಬೇಸರವನ್ನು ಬದಿಗಿರಿಸಿ ಅಭ್ಯಾಸ ಮಾಡಿಕೊಂಡಿದ್ದ ಉದಾರತೆಯನ್ನು ಅಂಥ ಜನ ಪೂರ್ವಕಾಲದಲ್ಲಿ ಇದ್ದರು